श्री श्री श्री गुरु भ्याम श्री उमा भ्याम श्री लक्ष्मी श्रीगुरगणपतिभ्यामाभ्याभ्या हरि श्री वेदव्यासाय नम अथ ಶ್ರೀ ಶಿವಮಹಾಪುರಾಣಂ ಈಗ ನಾವು ಶಿವ ಶಿವಪುರಾಣ ಕಥಾ ಪ್ರಾರಂಭವನ್ನು ಆರಂಭಿಸಲಿಕ್ಕಿದ್ದೇವೆ ಶ್ ಈಗಾಗಲೇ ಶಿವಪುರಾಣದ ಮಹಾತ್ಮೆಯನ್ನು ಸ್ಕಾಂದ ಪುರಾಣದಲ್ಲಿ ಹೇಗೆ ಹೇಳಿದ್ದಾರೆ ಎಂಬ ಬಗ್ಗೆ ಏಳು ಅಧ್ಯಾಯಗಳ ಮೂಲಕ ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ದಾಯಿತು ಈಗ ಶಿವಪುರಾಣದ ಮೊದಲನೇ ಸಂಹಿತೆಯಾದ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಮೊದಲನೇ ಅಧ್ಯಾಯವನ್ನು ನಾವು ನೋಡೋಣ ಇದರ ಈ ಮೊದಲನೇ ಅಧ್ಯಾಯದಲ್ಲಿರುವ ಕಥಾವಸ್ತು ಋಷಿಗಳು ಮಾಡುವಂತಹ ಯಜ್ಞ ಸತ್ರಯಾಗ ನೈಮಿಷಾರಣ್ಯದಲ್ಲಿ ಮಾಡತಕ್ಕಂತಹದ್ದು ಅದರ ಅವಲೋಕನಾರ್ಥವಾಗಿ ಸೂತ ಮುನಿಯು ನೈಮಿಷಾರಣ್ಯಕ್ಕೆ ಬರುವುದು ಕಲಿಯುಗದಲ್ಲಿ ವರ್ಣಾಶ್ರಮ ಯಾವ ರೀತಿ ಇರ್ತದೆ ಕಲಿಯುಗದಲ್ಲಿ ವರ್ಣಾಶ್ರಮ ಧರ್ಮರಹಿತರಾದಂತಹ ಜನರಿಗೆ ಶ್ರೇಯಸಾಧನವೇನು ಎಂದು ಋಷಿಗಳು ಸೂತ್ರವನ್ನು ಪ್ರಶ್ನಿಸುವಂಥದ್ದು ಇದು ಪ್ರಧಾನ ಕಥಾವಸ್ತು ಈ ಒಂದನೇ ಅಧ್ಯಾಯದಲ್ಲಿ ಶಿವಪುರಾಣದ ಮೊದಲನೆಯದಾದ ವಿದ್ಯೇಶ್ವರ ಸಂಹಿತೆಯಲ್ಲಿ ಮೊದಲನೇ ಅಧ್ಯಾಯ ಶ್ರೀಹಿ ಓಂ ನಮಃ ಶಿವಾಯ ಶ್ರೀ ವ್ಯಾಸಮಹರ್ಷಿ ಪ್ರಣೀತಂ श्रीशिवमहापुराण विदेशर संहितायां प्रथम आद्य मंगलमजातन भाव आर्य तमीशमजरामद पंचाननमलपचील ಸಂಭಾವಯೇ ಮನಸಿ ಶಂಕರ ಅಂಬಿಕೇಶ ಪುರಾಣಗಳಲ್ಲಿ ಅತಿಶ್ರೇಷ್ಠವೆನಿಸಿದ ಶಿವಮಹಾಪುರಾಣವನ್ನು ರಚಿಸಲು ಉದ್ದೇಶಿಸಿ ಶ್ರೀ ವ್ಯಾಸಮಹರ್ಷಿಯು ಈ ಪುರಾಣ ಪ್ರತಿಪಾದ್ಯನಾದ ಪರಮೇಶ್ವರನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವುದರ ಮೂಲಕ ಮಂಗಳಾಚರಣೆಯನ್ನು ಮಾಡಿ ಗ್ರಂಥ ಗ್ರಂಥದ ಆರಂಭವನ್ನು ಮಾಡು ಈ ಶ್ಲೋಕದ ಅರ್ಥ ಆದ್ಯಂತಮಂಗಲಂ ಅಜಾತ ಸಮಾನ ಭಾವಂ. ಅಂದರೆ ಈ ಜಗತ್ತಿನ ಆದಿ ಅಂದರೆ ಸೃಷ್ಟಿ ಅಂತ ಅಂದರೆ ಲಯ ಈ ಎರಡು ಇದರ ನಡುವೆ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲಕ್ಕೂ ಮೂಲ ಕಾರಣನಾದಂತಹ ಪರಮೇಶ್ವರ ಪರಮಾತ್ಮ ಭಗವಂತ ಅವನನ್ನೇ ಸದಾಶಿವ ಅಂತ ಹೇಳ್ತಾರೆ ಪರಶಿವ ಅಂತ ಹೇಳ್ತಾರೆ ಹಾಗೆ ನಾರಾಯಣ ಅಂತ ಹೇಳ್ತಾರೆ ವಿಷ್ಣು ಅಂತ ಹೇಳ್ತಾರೆ ಪರಬ್ರಹ್ಮ ಅಂತ ಹೇಳ್ತಾರೆ ಆದಿಶಕ್ತಿ ಅಂತ ಹೇಳ್ತಾರೆ ಜಗಜ್ಜನನಿ ಅಂತ ಹೇಳ್ತಾರೆ ಜಗತ್ಪಿತಾ ಅಂತ ಹೇಳ್ತಾರೆ ಹೀಗೆ ಬೇರೆ ಬೇರೆ ನಾಮಗಳಿಂದ ರೂಪಗಳಿಂದ ಕ್ರಿಯೆಗಳಿಂದ ಗುರುತಿಸಲ್ಪಡ್ತಕ್ಕಂಥವು ಒಬ್ಬನೇ ಅಥವಾ ಒಂದು ಶಕ್ತಿ ಏಕಂ ವಿಪ್ರಾ ಬಹುಧಾ ವದಂತಿ ಏಕೋ ದೇವಹ ಕೇಶವೋವ ಶಿವೋವ ಅಂತೇಳಿ ಹೇಳಿದ್ದಾರೆ ದೇವರೊಬ್ಬನೇ ಅವನು ಕೇಶವನು ಇರ್ಬೋದು ಶಿವನೂ ಇರ್ಬೋದು ಅವರವರು ಕಂಡ ಹಾಗೆ ಯದ್ಭಾವಂಥ ತದ್ಭವತಿ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ಹೇಳಿದ್ದಾರೆ ಅಂದರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅಂತೇಳಿ ಒಂದು ಕೇಳಿರ್ಬೋದು ಹಾಗೆ ಇಲ್ಲಿ ಆದಿ ಅಂತ ಕಾಲದಲ್ಲಿ ಕೂಡ ಜಗತ್ಸೃಷ್ಟಿ ಕಾಲದಲ್ಲಿ ಹಾಗೂ ಸಂಹಾರ ಕಾಲದಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಸಮಾನ ಭಾವಂ ಒಂದೇ ರೀತಿಯಾಗಿ ಕಾಣುತ್ತಾ ಎಲ್ಲರನ್ನು ಎಲ್ಲರಿಗೂ ಮಂಗಳವನ್ನು ಹಿತವನ್ನು ಒಳ್ಳೆಯದನ್ನೇ ಉಂಟು ಮಾಡುವಂಥವ ಪರಮೇಶ್ವರ ಹಾಗಾಗಿ ಶಿವನನ್ನು ರಾಕ್ಷಸರು ಕೂಡ ಆರಾಧಿಸ್ತಾರೆ ದೇವತೆಗಳು ಕೂಡ ಪೂಜಿಸ್ತಾರೆ ಎಲ್ಲರಿಗೂ ಕೂಡ ಅವನು ದೇವರು ಯಾರಿಗೂ ಕೆಟ್ಟದನ್ನು ಮಾಡುವುದಿಲ್ಲ ಏನು ಜನ್ರ ಅಪನಂಬಿಕೆ ಇರ್ಬೋದು ಏನೋ ದೇವರ ಕೆಟ್ಟ ದೃಷ್ಟಿ ವಕ್ರದೃಷ್ಟಿ ಏನೋ ದೋಷ ಇದೆ ಆ ದೋಷ ಈ ದೋಷ ಅಂತೇಳಿ ಆದರೆ ನಾವು ಮಾಡಿದ ಕರ್ಮಗಳ ಫಲವನ್ನು ನಾವು ಅನುಭವಿಸ್ತೇವೆ ಅಷ್ಟೇ ಪಾಪ ಪುಣ್ಯಗಳನ್ನು ದೇವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ದೇವರನ್ನು ಹೆಚ್ಚು ಆರಾಧನೆ ಮಾಡಿದಷ್ಟು ದೇವರು ನಮಗೆ ಇನ್ನಷ್ಟು ಒಳ್ಳೆಯದನ್ನು ಅನುಗ್ರಹವನ್ನು ಮಾಡ್ತಾನೆ ಆದ್ಯಂತ ಮಂಗಲಂ ಅಜಾತ ಸಮಾನ ಭಾವ ಅಂದರೆ ಅವನ ಅಜಾತನು ಜನನವೇ ಇಲ್ಲದಂತಹವನು ಅಜನು ಅವನಿಗೆ ಹುಟ್ಟು ಸಾವುಗಳಿಲ್ಲ ಆದರೆ ಎಲ್ಲದರ ಹುಟ್ಟು ಸಾವಿಗೆ ಅವನೇ ಕಾರಣ ಆರ್ಯಂ ಅಂದರೆ ಅತ್ಯಂತ ಹಿರಿಯನೂವನು ಹಾಗೆ ಅತ್ಯಂತ ಷೋಡಶ ಗುಣ ಪರಿಪೂರ್ಣನು ಅಥವಾ ಷಡ್ಗುಣ ಪರಿಪೂರ್ಣನು ಆರ್ಯ ಅಂದರೆ ಸಜ್ಜನ ಶ್ರೇಷ್ಠ ಎನ್ನುವಂಥ ಅರ್ಥ ಕೂಡ ಇದೆ ಪರಮ ಪೂಜ್ಯ ಅಂಥೇಳಿ ಕೂಡ ಹೇಳಬಹುದು ತಮ್ ಈಶಂ ಆರ್ಯಂ ತಮೀಶಂ ಅಜರಾಮರಂ ಆತ್ಮದೇವಂ ಅವನು ಈಶ ಅಂದರೆ ಎಲ್ಲ ಕೋಡೆಯ ಅಜರ ಜರೆ ಅಂದರೆ ವೃದ್ಧಾಪ್ಯ ಇಲ್ಲದವನು ಕ್ಷಯ ಇಲ್ಲದವನು ಅಕ್ಷಯನ ಅವ್ಯಯನು ಅವಿನಾಶಿ ಅಮರ ಮರಣವಿಲ್ಲದವನು ವೃದ್ಧಾಪ್ಯವೂ ಮರಣವೂ ಇಲ್ಲ ಇದ್ದಂತೆ ಇರುವವನು ರೀತಿಯಾಗಿ ಆತ್ಮದೇವಂ ಆತ್ಮ ಆತ್ಮಸ್ವರೂಪಿಯಾಗಿಯೂ ಇದ್ದಾನೆ ಅವನೇ ಎಲ್ಲರೊಳಗೆ ಅಂಥೇಳಿ ದೇವನು ದ್ಯೋತಿ ಸ್ವರೂಪನಾಗಿ ಬೆಳಗುವ ದಿವ್ಯತೀತಿ ದೇವ ಅಂತ ಹೇಳಿದ್ದಾರೆ ಅಂದರೆ ದಿವ್ ಕ್ರೀಡಾಯಾಮ ದಿವ್ ದ್ಯೋತನೆ ದ್ಯೋತಿ ಕಾಂತಿ ಗತಿಶು ಅಂತೇಳಿ ನಾನಾ ಅರ್ಥಗಳಿವೆ ದಿವ್ ಧಾತುವಿಗೆ ದ್ಯೋತಿ ಅಂದರೆ ಬೆಳಕು ಕಾಂತಿ ಆಕರ್ಷಕ ಶಕ್ತಿ ಗತಿ ಗಮನಶೀಲತೆ ಗತಿಶೀಲತೆ ಸಂಚಾರ ಹೀಗೆ ಬೇರೆ ಬೇರೆ ಅರ್ಥಗಳು ಇದೆ ಕ್ರೀಡಾಯಾಮ್ ಕ್ರೀಡಾ ಕಾಂತಿ ಗತಿ ಹೀಗೆ ಬೇರೆ ಬೇರೆ ಅರ್ಥಗಳಿದೆ ದೇವ ಅಂದರೆ ಬೆಳಗುವವ ಸ್ವಯಂ ಪ್ರಕಾಶವುಳ್ಳವ ಎನ್ನುವಂಥ ಅರ್ಥ ಕೂಡ ಇದೆ ಆತ್ಮ ಜ್ಯೋತಿ ಸ್ವರೂಪ ಪರಂಜ್ಯೋತಿ ಸ್ವರೂಪ ಪಂಚಾನನಂ ಹಾಗೆ ಈ ಶಿವನನ್ನು ಪಂಚಾನನ ಅಂತೇಳಿ ಹೇಳ್ತಾರೆ ಶಿವನಿಗೆ ಐದು ತಲೆಗಳು ನಮಗೆಲ್ಲ ಗೊತ್ತು ಸದ್ಯೋ ಜಾತಾಜನಮ ಾಯೇಾಯ ವಾದೇವಾ ನಮೋ ಜ್ಯೇಷ್ಠ ನಮಃಶ್ರೇಷ್ಠಯ ನಮೋ ರುದ್ರಾಯ ನಮಃಕಲವಿಯ ನಮೋ ಬಲವಿಕರ್ಣಯ ನಮೋ ಬಲಾಯ ನಮೋ ಬಲ ಪ್ರಮಥನಾಭೂತದ ಮನೋನ್ಮನನಾಮಃ ಅಘೋರೆ ಏಭ್ಯೋ ಘೋರಘೋರತರೆಭ್ಯ सर्वेभ्य शर्वे ऐ नमस्ते अस्तु अस्त रुद्रपेभ्यत्षा विदे महादेवाय धीमह तोद्रचोदया ईशानस्यासूताधिपतिर्ब्रहणोधिपतिमा शिवो मे अस्त सदा शिवोम इले ईशान अंत को मंत्री बनु ಮೊದಲು ಸದ್ಯೋ ಜಾತ ಪ್ರಪದ್ಯಾ ಸದ್ಯೋ ಜಾತೈ ನಮೋ ನಮಃ ಇಲ್ಲಿ ಸದ್ಯೋ ಜಾತ ಅಂತೇಳಿ ಬಂತು ಭವೆ ಭವೆ ನಾತಿ ಭವೇ ಭವೋ ಭವೋ ಭವೋ ಭವೆ ಭವೇನಾತಿ ಭವೇ ಭವಸ್ವಮೋದ್ಭವಾಯ ನಮಃ ವಾಮದೇವಾ ನಮೋ ಅಂತೇಳಿ ಅಲ್ಲಿ ಸದ್ಯೋ ಜಾತ ಅಘೋರ ತತ್ಪುರುಷ ಈಶಾನ ಅಂತೇಳಿ ಹೀಗೆ ಐದು ಓ ಪಂಚಮುಖಗಳು ಅಥವಾ ಪಂಚ ಸ್ವರೂಪಿ ಶಿವ ಅಂಥೇಳಿ ಪರಶಿವ ಸದ್ಯೋಜಾತ ಅಂದರೆ ಇದೀಗ ಹುಟ್ಟಿದ ಅನ್ನೋ ಅರ್ಥ ಇದೆ ಅಂದರೆ ಚಿರ ಯುವಕವನು ಈಗ ಹುಟ್ಟಿದ ಹಾಗೆ ಬಾಲಕನಾಗಿರ್ತಾನೆ ಬಾಲಶಿವನಾಗಿರ್ಬೋದು ಬಾಲಕೃಷ್ಣ ಇದ್ದ ಹಾಗೆ ಬಾಲಶಿವ ಅಂತೇಳಿ ಕೂಡ ಹೇಳ್ಬೋದು ಸದ್ಯೋಜಾತ ವಾಮದೇವ ಅಂದರೆ ಸುಂದರ ಸ್ವರೂಪ ಅಂತೇಳಿ ಅರ್ಥ ವಾಮ ಅಂದರೆ ಸೌಂದರ್ಯ ಸುಂದರ ಅಂತ ಹೇಳುವ ಅರ್ಥ ಇನ್ನೊಂದು ವಾಮದೇವ ಮುನಿಯಾಗಿ ಕೂಡ ಅವತರಿಸಿದವನು ಅವನೇ ಸದ್ಯವು ಜಾತಾಯನಮೋ ಅಂತೇಳಿ ಹೇಳಿದಾಗ ವಾಮದೇವ ಆಮೇಲೆ ಅಘೋರ ಅಂದರೆ ಶಾಂತಸ್ವರೂಪಿ ಅಂತೇಳಿ ಘೋರ ಅಲ್ಲದ ಅಘೋರ ಹಾಗೆ ಈಗ ಅಘೋರಿ ಬಾಬಾಗಳನ್ನು ನಾವು ಕೇಳಿದ್ದೇವೆ ಇದು ಕೂಡ ಒಂದು ಶಿವನ ಒಂದು ಅಂಶ ಅಂತೇಳಿ ಹೇಳ್ಬೋದು ಶಿವಗಣಗಳು ಅಂತೇಳಿ ಕೂಡ ಹೇಳ್ಬೋದು ಧರ್ಮರಕ್ಷಕರಾಗಿ ಇರುವಂಥವರು ಆಮೇಲೆ ತತ್ಪುರುಷ ಈಶಾನ ತತ್ಪುರುಷ ಅಂಥೇಳಿ ಗಾ ಪ್ರಸಿದ್ಧವಾದ ಶಿವ ರುದ್ರಗಾಯತ್ರಿಯಲ್ಲಿ ಬರ್ತದೆ ತತ್ಪುರುಷ ಅಂತೇಳಿ ಹೇಳುವಂಥದ್ದು ತತ್ಪುರುಷ ಗಾಯತ್ರಿ ಅಂತಲೂ ಹೇಳ್ತಾರೆ ರುದ್ರಗಾಯತ್ರಿಗೆ ಅಂದರೆ ತತ್ ಪುರುಷ ಆ ಪುರುಷ ಪರಮಪುರುಷ ಎನ್ನುವಂಥ ಅರ್ಥದಲ್ಲಿ ಉಪನಿಷದ್ವಾಚ್ಯನಾದಂಥವ ತದ್ವಾಚ್ಯನಾದಂಥವ ಈಶಾನ ಅಂದರೆ ಈಶಾನ್ಯ ದಿಕ್ಕಿನ ಅಧಿಪತಿ ಎನ್ನುವಂಥದ್ದು ಪ್ರಧಾನವಾಗಿ ಅಂದರೆ ಒಂದು ಅಂಶ ಅದು ಇನ್ನೊಂದು ಈಶಾನ ಅಂದರೆ ಎಲ್ಲದಕ್ಕೂ ಈಶ್ವರ ಒಡೆಯ ಎನ್ನತಕ್ಕಂಥ ಅರ್ಥ ಕೂಡ ಇದೆ ಹೀಗೆ ಪಂಚಾನನ ಪ್ರಬಲ ಪಂಚ ವಿನೋದಶೀಲಂ ಅಂದರೆ ಪ್ರಬಲವಾದಂತಹ ಪಂಚ ಯಾವುದಿದೆ ಅಂದರೆ ಐದು ಇಂದ್ರಿಯಗಳು ನಮ್ಮ ಎಲ್ಲ ಸಕಲ ಜೀವರಲ್ಲಿ ಜೀವಾತ್ಮರಲ್ಲಿ ಇರತಕ್ಕಂತಹಂದರೆ ನಮ್ಮ ಶರೀರದಲ್ಲಿ ಇರತಕ್ಕಂಥ ಐದು ಇಂದ್ರಿಯಗಳೇನಿದೆ ಆ ಇಂದ್ರಿಯಗಳ ಮೂಲಕ ನಿರಂತರವು ಕೆಲಸ ಮಾಡ್ತಾ ಇರತಕ್ಕಂಥ ನಾವು ಅದರಲ್ಲೇ ವಿನೋದವನ್ನು ಕಾಣ್ತಾ ಇದ್ದಾನೆ ಅಂದರೆ ನಾವು ಏನೇನು ಇಂದ್ರಿಯಗಳ ಮೂಲಕ ಭೋಗಿಸ್ತೇವೋ ಲೋಕದಲ್ಲಿ ಪಂಚ ಕಣ್ಣಿನಿಂದ ನೋಡುತ್ತೇವೆ ಕಿವಿಯಿಂದ ಕೇಳುತ್ತೇವೆ ನಾಲಿಗಿಂದ ರುಚಿ ನೋಡ್ತೇವೆ ಮೂಗಿನಿಂದ ಆಘ್ರಾಣಿಸ್ತೇವೆ ಚರ್ಮದಿಂದ ಸ್ಪರ್ಶ ಇವೆಲ್ಲವನ್ನು ಕೂಡ ಆ ಪರಮಾತ್ಮನ ಶಕ್ತಿ ನಮ್ಮಲಿ ಸಂಚಾರ ಆಗುವ ಕಾರಣ ನಾವು ಅನುಭವಿಸ್ತೇವೆ ಅಂದರೆ ಅವನೇ ಈ ವಿನೋದವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ನಮ್ಮ ಇಂದ್ರಿಯಗಳ ಮೂಲಕ ಅವನೇ ಅನುಭವಿಸ್ತಾ ಇದ್ದಾನೆ ಕರ್ತೃ ಅವನೇ ಭೋಗ್ತೃವೂ ಅವನೇ ಸ್ವಯಂ ಪ್ರಕಾಶ ಅಂಥೇಳಿ ಅದಕ್ಕೆ ದೇವ ಹೇಳಿದಾಗ ಐದು ಮುಖಗಳು ಪಂಚಮಹಾಪಾತಕಗಳನ್ನು ಅಥವಾ ಶಬ್ದಾದಿ ಪಂಚ ವಿಷಯಗಳನ್ನು ಹೋಗಲಾಡಿಸಿ ಪ್ರಾಣಿಗಳಿಗೆ ಸುಖವನ್ನು ಮುಕ್ತಿಯನ್ನು ಕೊಡುವವ ಅಂತೇಳಿ ಕೂಡ ಹೇಳಬಹುದು ಸಂಭಾವಯೇ ಮನಸ್ಸಿ ಶಂಕರಮಂಬಿಕೇಶ ಸಂಭಾವಯೇ ಮನಸ್ಸಿನಲ್ಲಿ ಮನಸ್ಸಿನೊಳಗೆ ಆ ಅಂಬಿಕೇಶನಾದ ಶಂಕರನನ್ನು ಅಂಬಿಕೆಯ ಈಶನಾದ ಪತಿಯಾದ ರಮಣನಾದ ವಲ್ಲಭನಾದ ಅಂಬಿಕೆ ದೇವಿ ಪಾರ್ವತಿ ಪಾರ್ವತೀಪತಿಯಾದ ಆ ಉಮಾಪತಿಯಾದ ಮಹೇಶ್ವರನನ್ನು ಉಮಾಮಹೇಶ್ವರನನ್ನು ಮನಸ್ಸಿನಲ್ಲಿ ಶಂಕರನನ್ನು ಶಂ ಅಂದರೆ ಶುಭ ಕರ ಉಂಟು ಮಾಡುವ ಜಗತ್ತಿಗೆ ಶುಭವನ್ನೇ ಮಂಗಳವನ್ನೇ ಉಂಟು ಮಾಡುವಂಥ ಶಂಕರನನ್ನು ಮಂಗಳಾಚರಣೆಯಲ್ಲಿ ವೇದವ್ಯಾಸರು ಮೊದಲಿಗೆ ಸ್ಮರಣೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅನನ್ಯ ಭಾವದಿಂದ ಈ ರೀತಿ ಪರಮೇಶ್ವರನ ಸ್ಮರಣೆಯನ್ನು ಮಾಡಿ ಶಿವಪುರಾಣವನ್ನು ಹೇಳಲು ವೇದವ್ಯಾಸರು ಆರಂಭಿಸ್ತಾರೆ ಅಷ್ಟಾದಶ ಪುರಾಣಗಳ ಕರ್ತರು ಸತ್ಯವತಿ ಪುತ್ರರಾದಂತಹ ಪಾರಾಶರಿಯ ಪಾರಾ ಪರಾಶರ ಪುತ್ರರಾದಂತಹ ವೇದವ್ಯಾಸರು ವಸಿಷ್ಠನ ವಸಿಷ್ಠರ ಮರಿಮಗ ವ್ಯಾಸ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜೇಶು ಕ ಅಂತ ಹೇಳಿ ಕೇಳಿದ್ದೇವೆ ನಾವು ಅಂತಹ ಪರಂಪರೆ ವೇದವ್ಯಾಸ ವೇದವ್ಯಾಸ ಎನ್ನುವತಕ್ಕಂಥದ್ದು ಒಂದು ಪಟ್ಟ ಅದು ಅಂದರೆ ಈಗ ಹೇಗೆ ಪ್ರಧಾನಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಇದೆಯೋ ಅದೇ ರೀತಿ ಒಂದು ಹುದ್ದೆ ಇದೆ ಬ್ರಹ್ಮ ಎನ್ನುವಂಥದ್ದು ಒಂದು ಪಟ್ಟ ಬೇರೆ ಬೇರೆ ಸಪ್ತರ್ಷಿಗಳದ್ದು ಒಂದೊಂದು ಅದು ಪಟ್ಟ ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳದ್ದಲ್ಲ ಅದು ಅಂದರೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಕಾಲಾಂತರದಲ್ಲಿ ಅವರೇ ಇರೋದಿಲ್ಲ ಯಾವಾಗಲೂ ಇಂದ್ರ ಪದವಿ ದೇವತೆಗಳು ಸಪ್ತರ್ಷಿಗಳು ತುಂಬ ದೀರ್ಘಕಾಲದ್ದು ಕಾಲದ ಅವಧಿ ಅವರದ್ದು ನಮ್ಮ ಊರಿಗೆ ನಿಲುಕೋದಂಥದ್ದು ಆದರೂ ಕೂಡ ಅದು ಕೂಡ ಶಾಶ್ವತ ಅಲ್ಲ ಅಂಥೇಳಿ ಶಾಶ್ವತ ಅನ್ನುವಂಥದ್ದು ಸಾಯುಜ್ಯ ಮುಕ್ತಿ ಮಾತ್ರ ಭಗವಂತನಲ್ಲಿ ಐಕ್ಯ ಆದರೆ ಅದು ಮಾತ್ರ ಶಾಶ್ವತ ಅಂತ ಮುಕ್ತಿ ಬೇರೆಲ್ಲ ಕೂಡ ಒಂದೊಂದು ಪದವಿಗಳನ್ನು ಕೊಡುವಂಥದ್ದು ಇಂದ್ರ ಪದವಿ ಸಪ್ತರ್ಷಿಗಳು ಆಗುವಂಥದ್ದು ಹಾಗೇ ವ್ಯಾಸ ಪದವಿ ಅದು ಕೂಡ ಒಂದು ಪದವಿ ಅನೇಕರು ವ್ಯಾಸರಾಗಿ ಹೋಗಿದ್ದಾರೆ ಈ ನಮ್ಮ ವಯಸ್ಸದ ಮನ್ವಂತರ ಇದೀಗ ಏಳನೇ ಮನ್ವಂತರ ಅಂದರೆ ಕಲಿಯುಗ ಆರಂಭ ಆಗಿ ಐದು ಸಾವಿರದ ನೂರ ಇಪ್ಪತ್ತೆಂಟು ವರ್ಷಗಳನ್ನು ಆಯಿತು ಅಂದರೆ ನಾಲ್ಕು ಲಕ್ಷ ಮೂವತ್ತೆರಡು ವರ್ಷಗಳಿದೆ ಹೀಗೆ ಇಷ್ಟೊಂದು ವಿಚಾರಗಳಿವೆ ಈಗ ವೇದವ್ಯಾಸರು ಅಂತೇಳಿ ವ್ಯಾಸ ಪದವಿ ಕೃಷ್ಣದ್ವೇಪಾಯನಿಗೆ ಬಂತು ಮೊದಲು ಸೃಷ್ಟಿ ಆರಂಭದಲ್ಲಿ ಬ್ರಹ್ಮನೇ ಚತುರ್ಮುಖ ಬ್ರಹ್ಮನೇ ವ್ಯಾಸನ ಕೆಲಸವನ್ನು ಮಾಡಿದ ಅಂದರೆ ವೇದಗಳನ್ನು ಉದ್ಧರಿಸಿದ್ದು ನಾರಾಯಣನಿಂದ ಪ್ರೇರಿತನಾಗಿ ವೇದಗಳನ್ನು ಬ್ರಹ್ಮ ಚತುರ್ಮುಖ ಬ್ರಹ್ಮ ಉದ್ಧರಿಸಿದ ನಾಲ್ಕು ವೇದಗಳು ಪುರಾಣಗಳು ಎಲ್ಲ ಆನಂತರ ಕಾಲಕಾಲಕ್ಕೆ ಬೇರೆ ಬೇರೆ ಮನ್ವಂತರಗಳಲ್ಲಿ ಬೇರೆ ಬೇರೆ ಪ್ರತಿ ಯುಗ ಯುಗದಲ್ಲಿ ನಾಲ್ಕು ಯುಗಕ್ಕೂ ಒಮ್ಮೆ ಚತುರ್ ಯುಗಕ್ಕೂ ಒಮ್ಮೆ ಒಬ್ಬೊಬ್ಬರು ವ್ಯಾಸರಾಗಿ ಬರ್ತಾರೆ ಇನ್ನು ಮುಂದಿನ ದ್ವಾಪರದಲ್ಲಿ ಈಗಿನ ಈ ಹಿಂದಿನ ಅಶ್ವತ್ಥಾಮರು ಯಾರಿದ್ದಾರೆ ದ್ರೋಣಪುತ್ರರಾದಂಥ ರುದ್ರಾಂಶ ಸಂಭೂತ್ರ ಅಶ್ವತ್ಥಾಮರು ಮುಂದಿನ ವ್ಯಾಸರಾಗ್ತಾರೆ ವ್ಯಾಸಪದ ಅವರಿಗೆ ದೊರೆಯುತ್ತದೆ ಅವರಿಗೂ ಚಿರಂಜೀವಿಗಳು ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣಃ ಕೃಪರಶುರಾಮಶ್ಚ ಸಪ್ತಹಿತೆಯ ಚಿರಜೀವಿನಃ ಇವರು ಏಳು ಜನ ಅಶ್ವತ್ಥಾಮ ವ್ಯಾಸ ಹನುಮಾನ್ ವಿಭೀಷಣ ಕೃಪಾ ಪರಶುರಾಮ ಏಳು ಜನ ಹಾಗೆ ಮಾರ್ಕಂಡೆಯರು ಕೂಡ ಇವರೆಲ್ಲ ಚಿರಂಜೀವಿಗಳು ಸದಾ ತಪೋ ಧ್ಯಾನ ನಿರತರಾಗಿದ್ದಾರೆ ಮುಂದಿನ ವ್ಯಾಸ ಪದವಿಗೆ ಅಶ್ವತ್ಥಾಮರು ಹೋಗ್ತಾರೆ ವ್ಯಾಸ ಪದವಿ ಮುಂದಿನ ದ್ವಾಪರದಲ್ಲಿ ಹೀಗೆ ಈಗ ಕೃಷ್ಣದ್ವೇಪಯನ ವಯಸ್ಸರು ಈಗಿನ ವ್ಯಾಸರು ಈ ಚತುರ್ಯುಗದಲ್ಲಿ ಕೃತತ್ರೇತ ದ್ವಾಪರ ಕಲಿ ಅದಕ್ಕೆ ಆ ನಾಲ್ಕು ಯುಗಗಳಲ್ಲಿ ಒಮ್ಮೆ ದ್ವಾಪರ ಯುಗದಲ್ಲಿ ವ್ಯಾಸ ಅವತಾರ ಆಗ್ತದೆ ಅಂದರೆ ಯಾಕದು ಭಗವಂತನೇ ಅವತಾರ ಎತ್ತುವಂಥದ್ದು ಅಥವಾ ಆ ಒಂದು ಪದವಿಯನ್ನು ಭಗವಂತ ಕೊಡುವಂಥದ್ದು ಭಗವತ್ ಕೃಪೆಯಿಂದಾಗಿ ಆ ಒಂದು ಶಕ್ತಿ ಬರ್ತದೆ ಅಂತಹ ತಪಸ್ಸಾಧನೆ ಮಾಡಿದವರಿಗೆ ವೇದೋದ್ಧಾರಕ್ಕಾಗಿ ಜಗತ್ತಿನ ಜೀವರ ಉದ್ಧಾರಕ್ಕಾಗಿ ಯಾಕಂದರೆ ಕೃತ ಯುಗದಲ್ಲಿ ಪೂರ್ಣ ಜ್ಞಾನ ಇರ್ತದೆ ತ್ರೇತಾಯುಗಕ್ಕಾಗುವಾಗ ಸ್ವಲ್ಪ ಧರ್ಮ ದ ಹ್ರಾಸ ಆಗ್ತದೆ ನಾಲ್ಕು ಪಾದಗಳು ಧರ್ಮ ಇದ್ದದ್ದು ಮೂರು ಪಾದ ಆಗ್ತದೆ ಒಂದು ಅಧರ್ಮ ಆಗ್ತದೆ ಒಂದು ಪಾದ ದ್ವಾಪರಕ್ಕೆ ಆಗುವಾಗ ಎರಡು ಧರ್ಮ ಎರಡು ಅಧರ್ಮ ಸಮಸಮ ಆಗ್ತದೆ ಕಲಿಯುಗಕ್ಕಾಗುವಾಗ ಒಂದು ಪಾದ ಧರ್ಮ ಉಳ್ಕೊಳ್ತದೆ ಮೂರು ಪಾದವು ಮೂರು ಭಾಗ ಮೂರು ಕಾಲಭಾಗ ಕೂಡ ಅಂದರೆ ಉಕ್ಕ ಭಾಗ ಕೂಡ ಅಧರ್ಮದಿಂದ ಕೂಡಿರ್ತದೆ ಅಂಥೇಳಿ ಹಾಗಾಗಿ ದ್ವಾಪರ ಯುಗದಲ್ಲಿ ಕಲಿಯುಗಕ್ಕಿಂತ ಮೊದಲು ಕಲಿಯುಗದಲ್ಲಿ ಮುಂದೆ ಬರಬಹುದಾದ ಕಷ್ಟನಷ್ಟಗಳ ಕಷ್ಟನಷ್ಟಗಳಿಂದ ಶಿಷ್ಟರ ಧರ್ಮದ ರಕ್ಷಣೆಗೋಸ್ಕರವಾಗಿ ಹಾಗೂ ದುಷ್ಟರ ಶಿಕ್ಷಣಕ್ಕಾಗಿ ಶಿಕ್ಷಣ ಹಾಗೂ ಶಿಕ್ಷೆ ಇದಕ್ಕಾಗಿ ಈ ಶಾಸ್ತ್ರಾದಿಗಳು ವೇದಾದಿಗಳನ್ನು ಪುನರುದ್ಧಾರ ಮಾಡುವಂಥದ್ದು ವ್ಯಾಸರ ಜವಾಬ್ದಾರಿ ಈಗ ಈ ರೀತಿ ಸಿ ಸ್ಮರಣೆಯನ್ನು ಮಾಡಿ ವೇದ ವ್ಯಾಸರು ಕೃಷ್ಣದ್ವೇಪಾಯನ ವ್ಯಾಸರು ಈಗಿನ ವ್ಯಾಸರು ಅಂದರೆ ಕೃಷ್ಣ ದ್ವೈಪಾಯನ ಕೃಷ್ಣ ಅಂಥೇಳಿ ಅವರ ಹೆಸರು ದ್ವೀಪದಲ್ಲಿ ಹುಟ್ಟಿದ ಕಾರಣ ದ್ವೈಪಾಯನ ಅಂಥೇಳಿ ದ್ವೀಪವನ್ನು ಅಯನ ಆಶ್ರಯವನ್ನಾಗಿ ಮಾಡಿಕೊಂಡು ಮನೆ ಅವರದ್ದು ಹುಟ್ಟುವಾಗ ಯಾವ ದ್ವೀಪ ನಡುಗಡ್ಡೆ ಯಮುನಾ ನದಿಯ ದಾಟುವಂಥ ಸಂದರ್ಭದಲ್ಲಿ ಪರಾಶರ ಮುನಿಗಳ ಅನುಗ್ರಹದಿಂದ ಸತ್ಯವತಿಯಲ್ಲಿ ಅಥವಾ ಯೋಜನಗಂಧಿ ಅಂತ ಹೇಳ್ತಾರೆ ಮತ್ಸ್ಯಗಂಧಿ ಅಂತೇಳಿ ಹೇಳ್ತಾರೆ ದಾಸರಾಜನ ಪುತ್ರಿ ಅವಳಲ್ಲಿ ಹುಟ್ಟಿದಂಥವರು ವೇದವ್ಯಾಸರು ಅಥವಾ ಕೃಷ್ಣದ್ವೈಪಾಯನರು ಅವರ ಬಣ್ಣ ಕಪ್ಪಿತ್ತಂತೆ ಹಾಗಾಗಿ ಕೃಷ್ಣ ಅಂತ ಹೆಸರಿಟ್ಟರು ಅದೇ ರೀತಿ ಜಗದ್ಗುರುವಾದ ನಮ್ಮ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷ್ಣ ಅವತಾರ ಅವನು ಕೂಡ ಕೃಷ್ಣ ಅಂಥೇಳಿ ಅವನೊಂದು ಹೆಸರು ಒಂದೇ ಯುಗದಲ್ಲಿ ಇಬ್ಬರು ಕೃಷ್ಣರ ಅವತಾರ ಆಯಿತು ಭಗವಂತನ ಅವತಾರ ಇವರು ವ್ಯಾಸರಾದರೂ ಅವನು ಜಗದ್ಗುರು ಕೃಷ್ಣ ಅವತಾರಿ ಪುರುಷ ಅಂತೇಳಿ ಪ್ರಸಿದ್ಧನಾದ ವ್ಯಾಸವಾಚ ಧರ್ಮಕ್ಷೇತ್ರೇ ಮಹಾಕ್ಷೇತ್ರೇ ಗಂಗಾ ಕಾಲಿಂದಿ ಸಂಗಮೇ ಪ್ರಯಾಗೇ ಪರಮೇ ಪುಣ್ಯೇ ಬ್ರಹ್ಮಲೋಕ್ಯ ವರ್ತ್ಮನೆ ಮುನಯಶಂತ್ಮನಃ ಸತ್ಯವ್ರತಪರಾಯಣ ಮಹೌಜಸೋ ಮಹಾಭಾ ಮಹಾಸತ್ರ ವಿತೆ ನಿರೇ ವ್ಯಾಸಮಹರ್ಷಿಯು ಈ ರೀತಿ ಹೇಳಲು ಉಪಕ್ರಮಿಸಿದನು ಗಂಗಾ ಯಮುನಾ ನದಿಗಳ ಸಂಗಮ ಸ್ಥಳದಲ್ಲಿ ಧರ್ಮ ಧರ್ಮಕ್ಷೇತ್ರವೂ ಆದ ಪ್ರಯಾಗವೆಂಬ ಮಹಾಕ್ಷೇತ್ರವಿರುವುದು ಅದು ಬ್ರಹ್ಮಲೋಕ ಪ್ರಾಪ್ತಿಗೆ ದ್ವಾರಭೂತವಾಗಿರುವುದು ಇಂತಹ ಕ್ಷೇತ್ರದಲ್ಲಿ ಜಿತೇಂದ್ರಿಯರು ಸತ್ಯನಿಷ್ಠರು ಮಹಾತೇಜಸ್ವಿಗಳು ತಪಸ್ವಿಗಳೂ ಆದ ಅನೇಕ ಮುನಿಗಳು ಮಹಾಸತ್ರವೆಂಬ ದೊಡ್ಡ ಯಾಗವನ್ನು ಮಾಡಿದರು ತತ್ರ ಸತ್ರಂ ಸಮಕರ್ಣ್ಯ ವ್ಯಾಸ ಶಿಷ್ಯೋ ಮಹಾಮುನಿ ಆಜಗಾಮ ಮುನೀಂದ್ರಷ್ಟು ಸೂತಃ ಪೌರಾಣಿಕೋತ್ತ ಅಲ್ಲಿ ನಡೆಯುತ್ತಾ ಯಾಗದ ವಿಚಾರವನ್ನು ಕೇಳಿ ಪುರಾಣಗಳನ್ನು ಚೆನ್ನಾಗಿ ತಿಳಿದಿರುವ ವ್ಯಾಸ ಮಹರ್ಷಿಯ ಶಿಷ್ಯರಾದ ಸೂತರೆಂಬಂತಹ ಮಹಾಮುನಿ ಆ ಪ್ರಯಾಗ ಕ್ಷೇತ್ರದಲ್ಲಿರುವ ಋಷಿಗಳನ್ನು ನೋಡಲು ಅಲ್ಲಿಗೆ ಬಂದನು ಅಂದರೆ ಯಾವುದೇ ಒಂದು ಪುಣ್ಯಕಾರ ಕಾರ್ಯ ಭಗವಂತನ ಒಂದು ಉತ್ಸವಾದಿಗಳು ನಡೀತಾ ಇದ್ದರೆ ಅಲ್ಲಿಗೆ ನಮಗೆ ಸ್ವಂತ ಖಾಸಗಿಯಾಗಿ ಹೇಳಿಕೆ ಬರಲಿಲ್ಲ ಅಥವಾ ಹೇಳಿಕೆ ಸಾಕಾಗಲಿ ಎನ್ನುವಂಥ ದೃಷ್ಟಿಯಿಲ್ಲ ಯಾರು ಕೂಡ ಅಲ್ಲಿಗೆ ಹೋಗಬೇಕಂತೆ ಯಾವುದೇ ಉತ್ಸವಗಳಾದರೆ ಅಂದರೆ ಒಂದು ಸತ್ಕಾರ್ಯ ಆದರೆ ಒಂದು ಯಾಗ ಆದರೆ ಲೋಕಹಿತಕ್ಕಾಗಿ ಅಥವಾ ಭಗವಂತನ ಪ್ರೀತಿಯರ್ಥವಾಗಿ ಆಗುವಂಥ ಯಾವುದೇ ಕಾರ್ಯಕ್ರಮಗಳಿದ್ದರೆ ನಾವು ತಿಳಿದ್ರೆ ನಮಗೆ ಸಾಕೋದು ನಾವು ಹೋಗಬೇಕು ಅದಕ್ಕೆ ಪ್ರತ್ಯೇಕವಾದ ಹೇಳಿಕೆಯ ಅಗತ್ಯ ಇಲ್ಲ ಹಾಗೆ ಈ ಸುತ್ತ ಪುರಾಣಿಕರಿಗೂ ಹಾಗೆ ಇದು ತಿಳಿದು ಬಂತು ಯಾಗ ನಡೀತಾ ಇದೆ ಅಂತೇಳಿ ಯಾರೋ ಅವರನ್ನು ಬನ್ನಿ ಅಂಥೇಳಿ ಅಲ್ಲಿ ಹೋಗಿ ಕರೆದದ್ದಲ್ಲ ಅವ್ರಿಗೆನು ಪತ್ರ ಮುಖೇನವಾಗ್ಲಿ ದೂತರ ಮುಖೇನವಾಗಲಿ ತಿಳಿಸಿ ಅವರು ಬಂದದ್ದಲ್ಲ ಅಥವಾ ಅವರನ್ನು ಕರೆಸಿದ್ದು ಅಲ್ಲ ಅವರಾಗಿ ಅಲ್ಲಿಗೆ ಬಂದ್ರಂತೆ ಯಾಕಂದರೆ ಒಂದು ಪುಣ್ಯ ಕಾರ್ಯ ನಡೀತಾ ಇದೆ ಒಂದಷ್ಟು ಮಂದಿ ಅಲ್ಲಿ ಸೇರಿದ್ದಾರೆ ಋಷಿಮುನಿಗಳು ಹಾಗಾಗಿ ನಾನು ಕೂಡ ಅಲ್ಲಿ ಸೇರಿಕೊಂಡು ಅವರೊಟ್ಟಿಗೆ ಬೆರೆತು ಈ ಒಂದು ಸತ್ಸಂಗದ ಒಂದು ಪುಣ್ಯ ಫಲವನ್ನು ಪಡೆಯೋಣ ಅಂಥೇಳಿ ಅವರು ಅಲ್ಲಿಗೆ ಬಂದರು ತಂದೃಷ್ಟ್ವ ಸೂತಮಯಾಂತಂ ಹರ್ಷಿತ ಮುನಯಸ್ತದಾ ಚೇತಸಾ ಸುಪ್ರಸನ್ನೇನ ಪೂಜಾಂ ಚಕ್ರಿಧಿ ಹೀಗೆ ಅಲ್ಲಿಗೆ ಬಂದಂತಹ ಆ ಸೂತ ಪೌರಾಣಿಕರನ್ನು ನೋಡಿ ಅಲ್ಲಿದ ಋಷಿಗಳು ಹರ್ಷಗೊಂಡು ಸಂಭ್ರಮದಿಂದ ಆತನನ್ನು ಯಥಾವಿಧಿಯಾಗಿ ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿದರು ಬಹಳ ಖುಷಿಯಾಯಿತು ಅತಿಥಿ ಪೂಜನೆ ಅತಿಥಿ ಸತ್ಕಾರ ಅತಿಥಿ ದೇವೋ ಭವ ಅಂಥೇಳಿ ನಮ್ಮ ತೈತಿರಿಯ ಉಪನಿಷತ್ತು ಕೂಡ ಹೇಳ್ತದೆ ವೇದದಲ್ಲಿ ಬರ್ತದೆ ಮಾತೃದೇವೋಭವ ಪಿತೃದೇವೋ ಭವ ಆಚಾರ್ಯ ದೇವೋ ಅತಿಥಿ ಅತಿಥಿದೇವೋ ಭವ ಅಂದರೆ ಅತಿಥಿ ಬರುವಂಥದ್ದು ಭಗವಂತನ ಒಂದು ಅವತಾರ ಭಗವಂತನ ಭಗವಂತನೇ ಬರುವಂಥದ್ದು ಅಂತ ತಿಳಿಬೇಕು ಅತಿಥಿಗಳು ಬಂದರೆ ಅವರ ಸತ್ಕಾರವನ್ನು ನಾವು ಆ ರೀತಿ ಭಗವಂತನ ಪೂಜೆ ಮಾಡಿದ ಹಾಗೆ ಅತಿಥಿಗಳ ಉಪಚಾರವನ್ನು ಮಾಡಬೇಕು ಅಂತೇಳಿ ನಮ್ಮ ಶಾಸ್ತ್ರ ವೇದಗಳು ಹೇಳ್ತವೆ ಹಾಗೆ ಬಂದಂತಹ ಸೂತು ಪ್ರಾಣಿಕರನ್ನು ನೋಡಿ ಈ ಒಂದು ಒಂದು ಸುಮುಹೂರ್ತದಲ್ಲಿ ಒಳ್ಳೆಯ ಒಂದು ಕಾಲ ಯಾಗ ಪುಣ್ಯ ಕಾ ಕಾರ್ಯ ಆಗ್ತಾಯಿದೆ ಸತ್ರಯಾಗ ಈ ಸಂದರ್ಭದಲ್ಲಿ ಬಂದಂಥವರು ಅದು ಕೂಡ ಈ ಒಂದು ಮಹಾಪುರುಷರು ಸೂತ ಪುರಾಣಿಕರು ಅವರನ್ನು ಕಂಡು ಬಹಳ ಖುಷಿಯಿಂದ ಸಂತೋಷದಿಂದ ಸಂಭ್ರಮದಿಂದ ಎಲ್ಲರೂ ಕೂಡ ಸೇರಿ ಅವರನ್ನು ಯಥಾವಿಧಿಯಾಗಿ ವಿದ್ಯುಕ್ತವಾಗಿ ಅರ್ಘ್ಯ ಪಾದ್ಯಾದಿಗಳಿಂದ ಅರ್ಘ್ಯ ಅಂದರೆ ಕೈಗೆ ನೀರು ಕೊಡುವಂಥದ್ದು ಪಾದ್ಯ ಅಂದರೆ ಪಾದಕ್ಕೆ ಕಾಲಿಗೆ ನೀರು ಕೊಡುವಂಥದ್ದು ಸತ್ಕಾರ ಮಾಡಿದ್ದು ತತೋ ವಿನಯ ಸಂಯುಕ್ತ ಪ್ರೋಚು ಸಾಂಜಲಯ್ಚ ತೇ ಸುಪ್ರಸನ್ನ ಮಹಾತ್ಮನಃಕನಂತರ ವಿನಯ ಸಂಯುಕ್ತರಾದಂತಹ ವಿನಯಪೂರ್ವಕರಾದ ವಾದಂತಹ ಒಂದು ಮನಸ್ಸು ಚಿತ್ತ ಉಳ್ಳವರಾಗಿ ನಡವಳಿಕೆ ಉಳ್ಳವರಾಗಿ ಪ್ರೋಚು ಹೇಳಿದರು ಸಾಂಜಲಯಶ್ಚ ತೇ ಅವರು ಅಂಜಲಿಬದ್ಧರಾಗಿ ಕೈ ಮುಗಿದುಕೊಂಡು ಹೇಳಿದರು ಈ ಋಷಿಗಳು ಋಷಿಮುನಿಗಳು ಸುಪ್ರಸನ್ನ ಮಹಾತ್ಮನಃ ಸ್ತುತಿಂಕೃತ್ವ ಯಥಾವಿಧಿಯ ಮಹಾತ್ಮ ದರ್ಶಿ ಮುನಿಗಳು ಪ್ರಸನ್ನಾತ್ಮರಾಗಿ ಅಂದ್ರೆ ಅತ್ಯಂತ ಪ್ರಸನ್ನ ಚಿತ್ತರಾಗಿ ಇರತಕ್ಕಂಥವರು ಮಹಾತ್ಮರುಗಳು ಕೂಡ ಅವರು ಈ ಸೂತ ವಿವಿಧ ರೀತಿಯಲ್ಲಿ ಸ್ತುತಿ ಮಾಡಿ ಹೊಗಳಿ ಯಥಾವಿಧಿಯಾಗಿ ಸತ್ಕರಿಸಿದರು ವಿನಯ ವಿನಯಾನ್ವಿತರಾಗಿ ಸತ್ಕರಿಸಿ ಹೀಗೆ ಹೇಳ್ತಾರೆ ಪ್ರೋಚುಹು रोमहर्षण ऊचु हेड़ी चेनि प्रकृष्टवा रो मर्षणसर्वज्ञ भग्यगौरवात्राणव विद्यामख व्यासा प्रत्यर्थमीवा तस्दश्चर्यूता कथाजनम रुस रकर्णवि सर्वजा सूत मुनिय ರೋಮಹರ್ಷಣ ಅಂಥೇಳಿ ಅವರ ಹೆಸರು ಅಂದರೆ ಅವರ ಬಾಯಿಯಿಂದ ಪುರಾಣವನ್ನು ಕೇಳಿದರೆ ಎಂಥವರಿಗೂ ಕೂಡ ರೋಮಹರ್ಷಣ ಉಂಟಾಗ್ತದೆ ಅಂದರೆ ರೋಮಾಂಚಿತರಾಗ್ತಾರೆ ಪುಳಕಿತರಾಗ್ತಾರೆ ಆ ಭಗವದ್ಭಕ್ತಿ ಭಾವವು ತುಂಬಿ ಆನಂದುಗಳು ಸುರಿದು ಭಾವೋದ್ರೇಕವಾಗಿ ರೋಮಾಂಚಿತರಾಗ್ತಾರೆ ಅಂತ ಹೇಳಿ ಹಾಗಾಗಿ ರೋಮಹರ್ಷಣ ಎನ್ನುವಂಥದ್ದು ಅವರಿಗೆ ಅನ್ವರ್ಥವೇ ಆಗಿ ಹೋಯಿತು ಅವರ ಹೆಸರು ಯಥಾರ್ಥವಾಗಿಯೂ ಹೌದದು ಸರ್ವಜ್ಞರು ಕೂಡ ಎಲ್ಲ ಒಂದು ಬಲ್ಲವರು ಭವಾನ್ ತಾವುಗಳು ಭಾಗ್ಯಗೌರವಾತು ನಿಮ್ಮ ನೀವು ಇಲ್ಲಿಗೆ ಬಂದಿರುವಂಥದ್ದು ನಮ್ಮ ಭಾಗ್ಯ ಹಾಗೆ ನೀವು ಯಾವುದೋ ಅಹೋಭಾಗ್ಯ ಹಾಗೂ ಗುರುತ್ವ ಇವುಗಳಿಂದ ಗೌರವದಿಂದಾಗಿ ಅಖಿಲ ವಿದ್ಯೆಗಳನ್ನು ಪುರಾಣ ವಿದ್ಯೆಗಳನ್ನು ವಿದ್ಯೆಯನ್ನು ವ್ಯಾಸ ಮಹರ್ಷಿಗಳಿಂದಲೇ ನೇರವಾಗಿ ಯಾರು ರಚನೆ ಮಾಡಿದ್ದಾರೋ ಈಗ ನಾವು ಹೇಗೆ ನೇರವಾಗಿ ಕಾರ್ಖಾನೆಯಿಂದ ಯಾವುದೇ ವಸ್ತುವನ್ನು ಖರೀದಿಸಿದರೆ ನಮಗೆ ಆ ವಸ್ತು ಯಥಾವತ್ತಾಗಿಯೂ ಹಾಗೂ ಅತಿ ಸುಲಭ ಅಥವಾ ಕಡಿಮೆ ಖರ್ಚಿನಲ್ಲಿ ಸಿಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಉತ್ಪತ್ ಇಲ್ಲಿ ಪುರಾಣಗಳನ್ನು ಬರೆದಂಥವರು ಯಾರು ವ್ಯಾಸರು ಸಂಸ್ಕರಣೆ ಮಾಡಿದಂಥವರು ಆ ಮೂಲ ಗುರು ಅದರ ರಚನೆ ಮಾಡಿದಂತಹ ಕರ್ತೃ ಕವಿ ಅವರ ಹೃದಯ ಕವಿ ಹೃದಯ ಏನು ಆ ಪುರಾಣದ ಯಥಾರ್ಥವೇನು ಅದನ್ನು ರಚನೆ ಮಾಡಿದವರ ಮನಸ್ಸಿನಲ್ಲಿ ಏನಿತ್ತು ಎಂಬುದನ್ನು ಯಥಾರ್ಥವಾಗಿ ಅವರ ಬಾಯಿಂದಲೇ ತಿಳಿದಂತಹ ಒಂದು ಭಾಗ್ಯವಂತರು ಅಹೋ ಭಾಗ್ಯವಂತರು ನೀವು ಅಂಥೇಳಿ ಹೊಗಳುತ್ತಾರೆ ಸೂತಮುನಿಯನ್ನು ಪುರಾಣ ವಿದ್ಯೆಗಳೆಲ್ಲವನ್ನು ನೀನು ಪೂರ್ವ ಸುಕೃತದಿಂದಲೇ ಅಧ್ಯಯನ ಮಾಡಿರುವೆ ಆದ್ದರಿಂದ ಅನರ್ಘ್ಯವಾದ ರತ್ನಗಳಿಗೆ ಸಮುದ್ರವು ಆವಾಸ ಸ್ಥಾನವಾಗಿರುವಂತೆ ರತ್ನಾನಾಂ ಉರು ಸಾರಾಣ ರತ್ನಾಕರ ಇವ ಅರ್ಣವ ಹೇಗೆ ರತ್ನಗಳಿಗೆ ರತ್ನಾಕರ ಎನಿಸಲ್ಪಟ್ಟಂತಹ ಸಮುದ್ರ ಹೇಗೆ ಸಾಗರ ಹೇಗೆ ಆಶ್ರಯ ಸ್ಥಾನವೋ ಅದೇ ರೀತಿಯಲ್ಲಿ ನೀನು ಆಶ್ಚರ್ಯಕರವಾದ ಕಥೆಗಳಿಗೆ ನಾನು ಆ ಆಖ್ಯಾನಗಳಿಗೆ ಉಪಾಖ್ಯಾನಗಳಿಗೆ ಪ್ರಧಾನ ಕಥೆಗಳು ಆಖ್ಯಾನ ಉಪಾಖ್ಯಾನ ಉಪಕಥೆಗಳು ಇವೆಲ್ಲದಕ್ಕೂ ನಿಧಿಯಾಗಿರುವೆ ನೀನು ಸಮುದ್ರ ಇದ್ದ ಹಾಗೆ ರತ್ನಗಳಿಗೆ ಹೇಗೆ ಸಮುದ್ರವ ಅದೇ ರೀತಿಯಲ್ಲಿ ಪುರಾಣ ಕಥೆಗಳಿಗೆ ನೀನೇ ನಿಧಿಯು ತವ ನಿಧಿಯು ಆಶ್ರಯಸ್ಥಾನ ಅಂತೇಳಿ ಅವನನ್ನು ಹೊಗಳುತ್ತಾರೆ ಸೂತೋನಿಯನ್ ಯಚ್ಚಭೂತಂಚ ಭವ್ಯಂಚ ಯಚ್ಚಾನದ್ವಸ್ತು ವರ್ತತೆ ನತ್ವಾ ವಿದಿಂ ಕಿಂಚಿತ್ ತ್ರಿಷು ಲೋಕೇಶು ವಿದ್ಯತೆ ನಿನಗೆ ತಿಳಿಯದ್ದು ಯಾವುದೂ ಇಲ್ಲ ನ ತ್ವಯ ಅವಿದಿತ ಕಿಂಚಿತ್ ನಿನಗೆ ತಿಳಿಯದೇ ಇರುವಂಥದ್ದು ಅವಿದಿತವಾಗಿರುವಂಥದ್ದು ಯಾವುದೂ ಇಲ್ಲ ನ ಅಸ್ತಿ ತ್ರಿಶು ಲೋಕೇಶು ನ ವಿದ್ಯತೆ ಮೂರು ಲೋಕಗಳಲ್ಲಿ ಕೂಡ ಇಲ್ಲ ಹಾಗಾದರೆ ಏನೇನು ಗೊತ್ತಿದೆ ನಿನಗೆ ಅಂತ ಹೇಳಿದರೆ ಎಲ್ಲೋ ಗೊತ್ತು ಸರ್ವಜ್ಞನೇನು ಯತ್ ಚ ಭೂತಂ ಚ ಯಾವುದು ಹಿಂದೆ ನಡೆದು ಹೋಯಿತೋ ಭೂತಕಾಲದಲ್ಲಿ ಭವ್ಯಂಚ ಇನ್ನು ಮುಂದೆ ಯಾವುದು ನಡೀಲಿಕ್ಕಿದೆಯೋ ಭವಿಷ್ಯದಲ್ಲಿ ಯಚ್ಚಾನ್ಯತ್ ವಸ್ತು ವರ್ತತೆ ಹಾಗೆ ಈಗ ನಡೀತಾ ಇರತಕ್ಕಂಥದ್ದು ಇನ್ನೇನೇನಿದೆಯೋ ಬೇರೆ ವಸ್ತುಗಳು ಈ ಜಗತ್ತಿನಲ್ಲಿ ಅವೆಲ್ಲವೂ ಕೂಡ ತಿಳಿದಿರುವ ಒಂದು ನೀನೇ ಅಂಥೇಳಿ ಅವನನ್ನು ಈಗ ನಡೀತಿರುವ ಸಂಗತಿಗಳು ಹಿಂದೆ ನಡೆದಿರುವ ಮುಂದೆ ನಡೀ ನಡೀಲಿಕ್ಕಿರುವಂಥದ್ದು ಎಲ್ಲ ಕೂಡ ನಿನಗೆ ಗೊತ್ತು ನಿನಗೆ ತಿಳಿಯೋದು ಯಾವುದೂ ಇಲ್ಲ ಅಂಥೇಳಿ ಹೊಗಳುತ್ತಾರೆ ಸೂತ ಮುನಿಯನ್ ಅಂದರೆ ಮಹಾಭಾರತದ ಬಗ್ಗೆ ಕೂಡ ಇದೇ ರೀತಿಯ ಒಂದು ಪ್ರಶಂಸಾ ವಾಕ್ಯ ಇದೆ ವೇದವ್ಯಾಸರೇ ಹೇಳಿದ್ದು ಅಂದರೆ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ ಕ್ವಚಿತ್ ಅಂಥೇಳಿ ಅಂದರೆ ಈ ಮಹಾಭಾರತದಲ್ಲಿ ಏನೇನಿದೆಯೋ ಅದನ್ನು ನೀವು ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ನೀವು ಹುಡುಕ್ಬೋದು ಸಿಗ್ಬೋದು ಆ ವಿಚಾರಗಳು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇಹ ಅಸ್ತಿ ತದನ್ಯತ್ರ ಅದು ಬೇರೆ ಕಡೆ ಕೂಡ ಇದೆ ಇದರಲ್ಲಿರುವಂಥದ್ದು ಆದರೆ ಎನ್ನೇಹಾಸ್ತಿ ನ ತತ್ ಅಂದರೆ ಇದರಲ್ಲಿ ಯಾವ ವಿಚಾರ ಇಲ್ಲವೋ ಆ ವಿಚಾರ ನಿಮಗೆ ಹುಡುಕಿದ್ರೆ ಸಿಗಲಿಕ್ಕಿಲ್ಲ ಬೇರೆ ಯಾವುದರಲ್ಲಿ ಕೂಡ ಅಂದರೆ ಅದರ ಅರ್ಥ ಇದೇ ಮೂಲ ಇದರಿಂದಲೇ ಹೆಕ್ಕಿ ಬೇರೆ ಬೇರೆ ಬರೆದಿರ್ಬೋದು ಆದರೆ ಮಹಾಭಾರತದಲ್ಲಿ ಎಲ್ಲ ಇದೆ ಅಂತೇಳಿ ಹೇಳುವಂಥ ಒಂದು ಅರ್ಥ ಅದರಿಂದಲೇ ಹೆಕ್ಕಿ ಬೇರೆ ಬೇರೆ ಕಡೆ ಈ ವಿಷಯಗಳಿದೆ ಆದರೆ ಇದರಲ್ಲಿ ಇಲ್ಲದಿರೋ ಯಾವ ವಿಚಾರ ಕೂಡ ನೀವು ಹೊರಗಡೆ ಸಿಗಲಿಕ್ಕಿಲ್ಲ ಅಂದರೆ ಹೊರಗಡೆ ಇಲ್ಲದಿರೋ ವಿಚಾರಗಳು ಕೂಡ ಇದರಲ್ಲಿ ಇದೆ ಬೇರೆ ಗ್ರಂಥಗಳಲ್ಲಿ ಇಲ್ಲದಿರೋದು ಕೂಡ ಅಂತೇಳಿ ಮಹಾಭಾರತದ ಬಗ್ಗೆ ಹೋಗಲಿದ್ದಾರೆ ಅದೇ ರೀತಿಯಲ್ಲಿ ಈ ಸೂತ ಪುರಾಣಿಕರಿಗೆ ತಿಳಿಯದಿರುವ ವಿಷಯ ಇಲ್ಲ ಅಂಥೇಳಿ ಇಲ್ಲಿ ಸೂತ ಪುರಾಣಿಕರನ್ನು ಹೊಗಳಿದ್ದಾರೆ ರೋಮಹರ್ಷಣರನ್ನು ಈ ರೋಮಹರ್ಷಣರ ಮಗ ಉಗ್ರಶ್ರವ ಸೌತಿ ಅಂತ ಹೇಳ್ತಾರೆ ಸೂತ ಪುರಾಣಿಕರ ಮಗ ಸೌತಿ ಸೂತಸ್ಯ ಅಪತ್ಯಂಪುಮಾನ್ ಸೌತಿ ಸೂತನ ಪುತ್ರ ಸೌತಿ ಉಗ್ರಶ್ರವಾಹ ಅಂತೇಳಿ ಅವರ ಹೆಸರು ಇವರು ರೋಮಹರ್ಷಣರು ಇವರ ಮಗ ಉಗ್ರಶ್ರವಾಹ ಶ್ರವಾಹ ಅಂದರೆ ಶ್ರವಸ್ ಅಂದರೆ ಕೀರ್ತಿ ಅನ್ನುವಂಥ ಅರ್ಥ ಉಗ್ರ ಅಂದರೆ ಅತ್ಯಂತ ಉಜ್ವಲವಾದ ಕೀರ್ತಿ ಅಂಥೇಳಿ ಅತ್ಯಂತ ತೀಕ್ಷ್ಣವಾದ ಅತ್ಯಂತ ಪ್ರಕಾಶಮಯವಾದಂತಹ ಕೀರ್ತಿ ಉಳ್ಳವರು ಅಂತೇಳಿ ಅರ್ಥ ಹಾಗೆ ಮುಂದೆ ಹೇಳ್ತಾರೆ ತ್ವಿಷ್ಠಿವರ್ಶನಾರ್ಥ ಮಿಹಾ ಗತೋ ಕುರುವನ್ ಕಿಮಿ ನ ಶ್ರೇಯೋ ನ ವೃಥಾ ಗಂಟು ಅರ್ಹಸಿ ಏನು ಎನ್ನುತಕ್ಕಂಥದ್ದನ್ನು ನಾವು ಮುಂದೆ ನೋಡುವ ಅಂದರೆ ತ್ವ ನೀನು ಹೇ ಸೂತ ಮುನಿಯೇ ನೀನು ಮತ್ತು ನಮ್ಮ ಇಷ್ಟಿವಶಾದಸ್ಯ ನಮ್ಮ ಯಜ್ಞವನ್ನು ನೋಡುವ ಒಂದು ಕಾರಣದಿಂದ ಒಂದು ನೆಪದಿಂದ ದರ್ಶನಾರ್ಥಂ ಈಹ ಇಲ್ಲಿಗೆ ಬಂದಂತೆ ಕಾಣಿಸ್ತಾ ಇದೆ ಬಂದಿದ್ದೀರಿ ನೀವು ಕುರುವನ್ ಕಿಮಿನ ಶ್ರೇಯೋನ ವೃಥಾಗಂತು ಮರುಗಿಸಿ ಹೀಗೆ ನಮ್ಮ ಯಜ್ಞವನ್ನು ನೋಡೋದಕ್ಕಾಗಿ ಬಂದಂತಹ ನೀವು ನಮಗೆ ಶ್ರೇಯಸ್ಸನ್ನು ಯಾವುದನ್ನಾದರೂ ನಮಗೆ ಕೊಡದೆ ಉಂಟು ಮಾಡದೆ ನೀವು ವೃಥ ಇಲ್ಲಿ ಬಂದದ್ದು ವ್ಯರ್ಥ ಆಗಬಾರದು ಮಹಾತ್ಮರು ನೀವು ಮಹಾಪುರುಷರು ನಿಮ್ಮ ಇರುವಿಕೆಯನ್ನು ನಾವು ವ್ಯರ್ಥಗೊಳಿಸಲಾರೆ ನಮಗೆ ನಿಮ್ಮಿಂದ ಶ್ರೇಯಸ್ಸಾಗಬೇಕಿದೆ ಹಾಗಾಗಿ ನೀವು ಹಾಗೆಯೇ ಪುನಃ ಮರಳಬಾರದು ನಮಗೆ ಶ್ರೇಯಸ್ಸನ್ನು ಮಾಡಿ ಅದಕ್ಕೆ ಕಾರಣವಾಗುವಂತಹ ಏನನ್ನಾದರೂ ನಮಗೆ ಉಂಟು ಮಾಡಿ ನಮಗೆ ಹೇಳಿ ನಮಗೆ ಬೋಧಿಸಿ ಉಪದೇಶಿಸಿ ಅಂತೇಳಿ ಋಷಿಮುನಿಗಳು ಪ್ರಾರ್ಥನೆ ಮಾಡ್ತಾರೆ ಶೌನಕಾದಿಗಳು ಸೂತ ಮುಂದಿನ ಭಾಗವನ್ನು ಮತ್ತೆ ನೋಡೋಣ ಹರಿ ಓಂ ನಮ ಶಿವಾಯ ಓಂ ತತ್ಸ ಶಿವಾರ್ಪಣ